ಕಬ್ಬಿಣ ಕೈಕಡಗ ಕಡಗ ಕುಳಿ ಕೋಲು ಕೂದಲು ಕಂಬಾಣಿ ಹೊದ್ದವ ಬಂದಾನ ಗುಣಗುಳು ಗುಟ್ಟುತ್ತ ಕಡಗವ ಕುಟ್ಟುತ ಕರಡಿಯ ನಾಡಿಸುತ್ತ ನಿಂದಾನ ಯಾವಡವಿಯಲ್ಲಿ ಜೇನು ಬೆಳೆದಿದ್ದ ಜಾಬ ವಂದಾನ ಹಿಡಿದು ತಂದಾನ ಸರಣಿಯ ರಾಮನಿ ಮುಂದ ಕಾವಾಲು ಮಾಡಣ್ಣ ಧನಿದಾನ ಕೊಡುವನು ಅಂದಾನ ತ್ರೇತಾಯುಗದ ರಾಮ ದ್ವಾಪರದ ಕೃಷ್ಣ ಕಲಿಯುಗದ ಕಲ್ಕೀನ ಕಂಡನಾ ಜಾಂಬೋ ನದಿ ದಂಡೇಯ ಜಂಬೋ ನೇರಳೆ ಹಣ್ಣು ಕೃತಯ ಗದ ಕೊನೆಗೀವ ಯುಗದ ಕೊನೆಗೀವ ಉಂದಾನ ಬಂದಾರೆ ಬೊರ್ರೆವ್ವ ಕಂದಾನ ತರ್ರೆವ್ವ ಅಂಜಿ ಗಿಂಜಿ ಕಿ ಕೊಂದ ರೋಮ ರೋಮಗಳಲ್ಲಿ ಬೀಮಾರ ಕ್ಷಯ ಬಲ ಕೊರಲಾಗ ಕಟ್ಟಿರಿ ಒಂದಾನ ಕುಣಿಯಾನೆ ಮಗನೆ ಿ ಅನ್ನ ಗಂಧೇದ ಕನ್ನನ ಕಾನನ ಚಂದನ ಮುದ್ದು ಕೂಸಿನಾಗೆ ಮುಸುಮೂಸು ಮಾಡುತ್ತ ಕುಣಿದಾನ ಕುಣಿತಾವ ಚಂದಾನ. ಹೊಟ್ಟೆಗಿಲ್ಲವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದಾನ ಕುಣಿಸುವವರ ಹೊಟ್ಟಿ ತನ್ನಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ ಮನಬಲ್ಲ ಮಾನವ ಕುಣಿದಾನ ಕುಣಿತಾನ ಪ್ರಾಣದ ಈ ಪ್ರಾಣಿ ನಿಂದಾನ ಕರಡಿಯ ಎಲ್ಲ ಚರಿತಾತ್ರ ನಡಿತಾನ ಪರಮಾತಾಯಂಬಂತೆ ಬಂದಾನ ಈ ಮನುಷ್ಯ ಎಂದಿಂದು ಕವಲೆತ್ತು ಕೋಡಗ ತನಗಾಗಿ ಉಣಿಸುತ್ತ ನಡದಾನ ಕರಡಿ ಕುಣಿತಕ್ಕಿಂತ ಸರರ ಬುದ್ಧಿಯ ಕುಣಿತ ಕವಿ ಕಂಡು ನುಡಿದಾನ ಕರಡಿ ಕುಣಿತಕ್ಕಿಂತ ಹರ ಬುದ್ಧಿಯ ಕುಣಿತ ಬಿಗಿಲುವುದು ಕವಿ ಕಂಡು